ದುಷ್ಟಜನ ಸಂಹಾರಿ ಸರ್ವೋತ್ಕೃಷ್ಟ ಮಹಿಮ ಸಮೀರನುತ ಸಕಲೇಷ್ಟಾಯಕ ಸ್ವರತ ಸುಖಮಯ ಮಮ ಕುಲ ಸ್ವಾಮಿ ಪೃಷ್ಟ ಪುಷ್ಟ ಕನಿಷ್ಠ ಸೃಷ್ಟ್ಯಾ ದಷ್ಟಕರ್ತೃ ಕರೀಂದ್ರ ವರದ ಯಥೇಷ್ಟ ಉನ್ನತ ಸುಖರ್ಮ ನಮಿಪೆ ನನವರತ ದುಷ್ಟಜನ ಸಂಹಾರಿ ದುಷ್ಟಜನರನ್ನು ಸಂಹಾರ ಮಾಡುವವನು ಸರ್ವೋತ್ತಮ ಸರ್ವೋತ್ಕೃಷ್ಟ ಮಹಿಮೆಯನ್ನು ಹೊಂದಿರುವವನು ಸಕಲೆಷ್ಠ ಪ್ರದಾಯಕ ಸ್ವರಮಣ ಸುಖಮಯ ಮಮ ಕುಲಸ್ವಾಮಿ ಹೃಷ್ಟ ಪುಷ್ಟ ಕನಿಷ್ಠ ಅಣುವಿಗಿಂತ ಅಣು ಸೃಷ್ಟಿಯಾದಿ ಅಷ್ಟ ಕರ್ತೃತ್ವವನ್ನು ಸ್ವತಂತ್ರವಾಗಿ ಮಾಡೋನು ಗಜೇಂದ್ರ ವರದ ಗಜೇಂದ್ರನನ್ನು ಉದ್ಧಾರ ಮಾಡಿದವನು ಯಥೇಷ್ಟತನು ತನಗಿಷ್ಟವಾಗಿರ್ತಕ್ಕಂಥ ರೂಪವನ್ನು ಧಾರಣೆ ಮಾಡುವನು ಉನ್ನತ ಸುಕರ್ಮ ಉನ್ನತ ಕಾರ್ಯ ಮಾಡುವವನು ಉತ್ತಮ ಕಾರ್ಯ ಮಾಡುವವನು ಸದಾ ನೀ ಸ್ತೋತ್ರ ಮಾಡ್ತೀನಿ ನಮಸ್ಕಾರ ಅಂತ ಈ ರೀತಿಯಾಗಿ ಅನೇಕ ವಿಶೇಷಣಗಳನ್ನು ಕೊಟ್ಟು ಪರಮಾತ್ಮನನ್ನು ವಿಶೇಷವಾಗಿ ನಮಸ್ಕಾರವನ್ನು ಮಾಡ್ತಾರೆ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಎಲ್ಲವನ್ನು ಕೂಡ ಸರ್ವತಂತ್ರ ಸ್ವತಂತ್ರತ್ವೇ ಮಾಡ್ತಾನೆ ಭಗವಂತ ಹೀಗೆ ಎಂಟು ಕಾರ್ಯಗಳನ್ನು ಸ್ವತಂತ್ರವಾಗಿ ನಡೆಸುವ ಸರ್ವೋತ್ತಮನಾದ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವಂತಹ ಕಾರ್ಯ ಕೇವಲ ಪರಪ್ರಯೋಜನಕ್ಕಾಗಿ ಮಾಡುವಂತಹ ಸರ್ವೋತ್ತಮನಾದ ಪಗ ಅಂತಲೇ ಉಳಿದವರು ಈ ಕಾರ್ಯವನ್ನು ಅವನ ಅಧೀನವಾಗಿ ಅಲ್ಪ ಸ್ವಲ್ಪ ಕಿಂಚಿತ್ತಾಗಿ ಮಾಡ್ತಾರೆ ಪರಮಾತ್ಮ ಸ್ವತಂತ್ರವಾಗಿ ಮಾಡ್ತಾನೆ ಆದ್ದರಿಂದ ಇವು ಪ್ರತಿಯೊಂದೂ ಪರಮಾತ್ಮನ ಅಸಾಧಾರಣ ಲಕ್ಷಣ ಅಂತ ಬ್ರಹ್ಮಸೂತ್ರದಲ್ಲಿ ತಿಳಿಸ್ತಾರೆ ಪರಮಾತ್ಮ ಸರ್ವಕರ್ತೃ ಅವನು ಸರ್ವಕರ್ತೃ ಅಂತ ಉಪಾಸನೆ ಮಾಡೋದು ಸರ್ವಜ್ಞರಾದ ಬ್ರಹ್ಮವಾಯುಗಳಿಗೆ ಮಾತ್ರ ಸಾಧ್ಯ ಆದ್ದರಿಂದ ಸರ್ವವನ್ನು ಅಷ್ಟದಲ್ಲಿಯೇ ಅಂತರ್ಭಾವ ಮಾಡಿ ಉಪಾಸನೆ ಮಾಡಲಿಕ್ಕೆ ಪರಮಾತ್ಮ ಕರುಣೆಯಿಂದ ಮೋಕ್ಷಗಳಿಗೆ ತಿಳಿಸ್ತಾನೆ ಸೃಷ್ಟಿ ರಕ್ಷಾ ಪ್ರತಿಜ್ಞಾನ ನಿಯಮ ಅಜ್ಞಾನ ಬಂಧನ ಮೋಕ್ಷಂ ಮೋಕ್ಷಂಚ ವಿಷ್ಣು ತಶ್ಚೈವ ಜ್ಞಾತ್ವಾ ಮುಕ್ತಿರ್ನ ಅಂತ ತತ್ಪರರ್ಣಯದಲ್ಲಿ ಆಚಾರ ತಿಳಿಸಿರುವ ವಿಚಾರವನ್ನೇ ಇಲ್ಲಿ ತಿಳಿಸ್ತಾರೆ ಸಮೀರನುತ ವಾಯುದೇವರಿಂದ ವಂದ್ಯನಾದವನು ವಾಯುದೇವರು ಇತರ ದೇವತೆಗಳಿಂದ ಸ್ತುತ್ಯರು ನುತರು ಅಂತಹ ವಾಯುದೇವರಿಂದ ನೂತ ನಮಸ್ಕರಿಸಲ್ಪಟ್ಟವನಾದ್ದರಿಂದ ಭಗವಂತ ಸರ್ವನೂತ ಅಂತೇಳಿಸ್ತಾರೆ ಇದನ್ನು ಯತಃ ಕೃಷ್ಣವಶೇ ಸರ್ವೇ ಭೀಮಾದ್ಯಾ ಸಮ್ಯಗೀರಿತಾ ಹೀಗೆ ಪರಮಾತ್ಮನ ಅಸಾಧಾರಣ ಲಕ್ಷಣಗಳನ್ನೆಲ್ಲ ವಿಶೇಷಣಗಳಿಂದ ತಿಳಿಸಿ ಇಂತಹ ಪರಮಾತ್ಮನಿಗೆ ನಮೀಪ ನನವರತ ಸದಾಕಾಲ ಭಕ್ತಿಯನ್ನು ನಮಸ್ಕಾರವನ್ನು ಮಾಡ್ತೀನಿ ಅಂತ ತಿಳಿಸ್ತಾರೆ ಮತ್ತು ಮುಂದುವರಿಸಿ ಪಾಕಶಾಸನ ಪೂಜ್ಯ ಚರಣ ಪಿನಾಕಿ ಸಣ್ಣ ತಮಹಿಮ ಸೀತಾ ಶೋಕನಾಶನ ಸುಲಭ ಸುಮುಖ ಸುವರ್ಣವರ್ಣ ನಿಭ ಮಾಕಳತ್ರ ಮನೀಷಿ ಮಧುರಿಪು ಏಕಮೇವ ಅದ್ವಿತೀಯ ರೂಪ ಪ್ರತೀಕ ದೇವಗಣಾಂತರಾತ್ಮಕ ಪಾಲಿಸುವಮ್ಮ ಪರಮಾತ್ಮ ಪಾಕಶಾಸನಾದ ದೇವೇಂದ್ರನಿಂದನೂ ಪೂಜ್ಯನಾದವನು ಪಿನಾಕಿ ಪಿನಾಕ ಅನ್ನೋ ಧನುಸನ್ನು ಕೈಯಲ್ಲಿ ಹಿಡಿದಿರತಕ್ಕಂಥ ರುದ್ರದೇವರಿಂದ ಸಣ್ಣ ಸ್ತುತಿಸಲ್ಪಟ್ಟ ಮಹಿಮೆ ಉಳ್ಳವನು ಪರಮಾತ್ಮ ಸೀತೆಯ ಶೋಕವನ್ನು ನಾಶ ಮಾಡಿದವನು ಭಕ್ತರಿಗೆ ಸುಲಭವಾಗಿ ದೊರೀತಕ್ಕಂಥವನು ಅದರಿಂದ ಸುಲಭ ಸುಮುಖ ಅಂದರೆ ಸುಂದರವಾದ ಮುಖವನ್ನು ಹೊಂದಿರೋನು ಸುವರ್ಣ ವರ್ಣ ನಿಭ ಸುವರ್ಣ ವರ್ಣದ ನಿಭಾ ಅಂದರೆ ಪ್ರಕಾಶ ಕಾಂತಿಯನ್ನು ಹೊಂದಿರೋನು ಮಾಕಳತ್ರ ಅಂದರೆ ಲಕ್ಷ್ಮಿಯನ್ನ ಪತ್ನಿಯಾಗಿ ಹೊಂದಿದವನು ಮನೀಷಿ ಅಂದರೆ ಬುದ್ಧಿ ಪ್ರೇರಕ ಮಧು ರಿಪು ಮನು ಮಧು ಅನ್ನೋ ದಾನವನನ್ನು ಸಂಹಾರ ಮಾಡಿದವನು ರಿಪು ಅಂದರೆ ಶತ್ರು ಏಕಮೇವ ಅದ್ವಿತೀಯ ರೂಪ ಅಂತಹ ಚಿಂತೆ ಅದ್ಭುತ ರೂಪವನ್ನು ಹೊಂದಿರುವವನು ಪರಮಾತ್ಮ ಪ್ರತೀಕ ದೇವ ಗಣಾಂತರಾತ್ಮಕ ಪಾಲಿಸುವುದೆಂಬ ಪ್ರತೀಕರಾಗಿರ್ತಕ್ಕಂಥ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿ ನೆಲೆಸಿರುವವನು ಇಂತಹ ಪರಮಾತ್ಮ ಸದಾಕಾಲ ಪಾಲಿಸಲಿ ರಕ್ಷಣೆಯನ್ನು ಮಾಡಲಿ ಇಲ್ಲಿ ಸೀತಾ ಶೋಕನಾಶನ ಸೀತೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿತ್ಯ ಮುಕ್ತಳು ಅವಳಿಗೆ ಶೋಕಾದಿ ಪ್ರಸಕ್ತಿನೇ ಇಲ್ಲ ಆದ್ದರಿಂದ ಇಲ್ಲಿ ಸೀತೆ ಅಂದರೆ ಸೀತಾಕೃತಿ ಆ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಸೀತಾಕೃತಿ ಒಳಗೆ ನೆಲೆಸಿದ್ದು ದೇವೇಂದ್ರ ಅಲ್ಲಿ ಎಲ್ಲ ರೀತಿಯಾಗಿರ್ತಕ್ಕಂಥ ಚೇಷ್ಟೆಗಾಗಿ ಭಗವಂತನ ದೇವೇಂದ್ರ ಆ ಸೀತಾಕೃತಿಯಲ್ಲಿ ಇದ್ದ ಅಂತ ತಿಳಿಸ್ತಾರೆ ತತ್ಪುರ ನಿರ್ಣಯದಲ್ಲಿ ಆದ್ದರಿಂದ ಸೀತಾಕೃತಿಯೊಳಗಿನ ದೇವೇಂದ್ರನ ಶೋಕವನ್ನು ನಾಶ ಮಾಡಿದವನು ಅಂತ ಅರ್ಥ ಮಹಾಲಕ್ಷ್ಮಿಯಾಗಿರ್ತಕ್ಕಂಥ ಸೀತೆಯ ಮೂಲಕ ಭಕ್ತ ಜನರ ಶೋಕವನ್ನು ದುಃಖವನ್ನು ನಾಶ ಮಾಡ್ತಾನೆ ಭಗವಂತ ಏಕಮೇವ ಅಂದರೆ ಸ್ವತಂತ್ರ ಅದ್ವಿತೀಯ ಅಂದರೆ ಅನುಪಮವಾಗಿರ್ತಕ್ಕಂಥ ವಿಶಿಷ್ಟ ರೂಪವನ್ನು ಹೊಂದಿರೋನು ಪ್ರತೀಕ ದೇವತೆಗಳು ಅಂದರೆ ಪ್ರತೀಕರೂಪರಾಗಿರ್ತಕ್ಕಂಥ ಉತ್ತಮ ಪ್ರತೀಕಗಳನ್ನು ಕರೆಯಲ್ಪಡುವಂತಹ ಬ್ರಹ್ಮಾದಿ ದೇವತೆಗಳು ಅಂತ ಅರ್ಥ ಅವರೊಳಗೂ ಅಂತರ್ಯ ಮೇಲಿ ಬಿಂಬರೂಪನಾಗಿ ನೆಲೆಸಿರೋನು ಭಗವಂತ ಇದರಿಂದ ಇತರ ದೇವತೆಗಳನ್ನು ಆರಾಧನೆ ಮಾಡುವಾಗ ಮುಖ್ಯವಾಗಿ ಅವರ ಅಂತರ್ಯಾಮಿಯಾಗಿರುವಂತಹ ಭಗವಂತನೇ ಅಲ್ಲಿ ಇದ್ದಾನೆ ವಿಶೇಷ ಸನ್ನಿಧಾನ ಇದೆ ಅಂತ ಈ ರೀತಿಯಾಗಿ ಗೋಲಕತ್ರಯ ಚಿಂತನೆ ಪಂಚಗೋಲಕ ಚಿಂತನೆ ಇತ್ಯಾದಿಯಾಗಿ ಆರಾಧನೆ ಮಾಡಬೇಕು ಅಂತ ತತ್ವವನ್ನು ಕೂಡ ಇಲ್ಲಿ ತಿಳಿಸ್ತಾರೆ ಪಿನಾಕಿ ಸಣ್ಣ ತಮ ಹಿಮ ಪಿನಾಕ ಅನ್ನೋದನ್ನು ರುದ್ರದೇವರು ಶಾರ್ಗಪಾಣಿಯಾಗಿರ್ತಕ್ಕಂಥ ಭಗವಂತನಿಂದ ಪರಾಜಿತನಾಗಿ ಶರಣಾಗತನಾಗಿರ್ತಕ್ಕಂಥ ವಿವರ ರಾಮಾಯಣದಲ್ಲಿ ಬಂದಿರುವಂಥದ್ದು ಅದನ್ನು ನೆನಪು ಮಾಡಿ ಕೊಡ್ತಾರೆ ಮಾ ಕಳತ್ರ ಅಂದರೆ ರಮಾ ಕಳತ್ರ ಅಂತ ಮಾ ಅಂದರೆ ಅಂತ ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲ ಸಂಭವ ಶಿವಾದ್ಯ ನಮೋ ವಿಶ್ವಕುಟುಂಬಿನೇ ಭಗವಂತನಿಗೆ ಮಹಾಲಕ್ಷ್ಮೀ ಪತ್ನಿ ಬ್ರಹ್ಮದೇವರು ಪುತ್ರ ರುದ್ರಾದಿಗಳು ಸೇವಕರು ವಿಶ್ವಕುಟುಂಬಿಯಾಗಿರ್ತಕ್ಕಂಥ ಅಂತಹ ಸರ್ವೋತ್ತಮನಾದ ಭಗವಂತನಿಗೆ ನಮಸ್ಕಾರ ಸುವರ್ಣ ವರ್ಣ ನಿಭ ಸುವರ್ಣ ವರ್ಣೋ ಹೇಮಾಂಗ ಅಂತ ವಿಷ್ಣು ಸಹಸ್ರನಾಮದ ಶಬ್ದ ಸುಂದರವಾದ ಮುಖವನ್ನು ಹೊಂದಿದಾನೆ ವಿಶಿಷ್ಟವಾಗಿರ್ತಕ್ಕಂಥ ಕಾಂತಿಯನ್ನು ಹೊಂದಿಯಾನೆ ಇಂತಹ ಪರಮಾತ್ಮನಿಗೆ ನಮೀಪೆ ಪಾಲಿ ಪುರಿಯಮ್ಮ ನಮ್ಮನ ರಕ್ಷಣೆ ಮಾಡು ನಿನಗೆ ಮತ್ತೆ ಮತ್ತೆ ಪುನಃ ಪುನಃ ನಮಸ್ಕಾರ ಮಾಡ್ತೀನಿ ಅಂತ ತಿಳಿಸ್ತಾರೆ ಇಲ್ಲಿ ಸೀತಾಶೋಕನಾಶನ ಅಂದರೆ ವಿಷ್ಣು ಯೋನಿರ್ಗರ್ಭ ಸಂಧಾರಣಾರ್ಥ ಮಹಾಮಾಯ ಸರ್ವದುಃಖೈರ್ವಿಹೀನ ತತಾಪಿ ಆತ್ಮಾನಂ, ದುಃಖಿವನ್ ಮೋಹನಾರ್ಥಂ ಪ್ರಕಾಶಯಂತಿ ಸಹ ವಿಷ್ಣುನಾಸಾ, ವಿಷ್ಣುವಿಗೆ ಗರ್ಭಧಾರಣೆಗಾಗಿ ಇರುವಂತಹ ಪತ್ನಿ ಮಹಾಲಕ್ಷ್ಮಿ ಸರ್ವ ದುಃಖ ದೂರಳು ನಿತ್ಯ ಮುಕ್ತಳು ಆದರೂ ಕೂಡ ಪರಮಾತ್ಮ ವಿಷ್ಣು ದುರ್ಜನಮೋಹಕ್ಕಾಗಿ ದುಃಖ ನಟನೆ ಸಂದರ್ಭದಲ್ಲಿ ಲಕ್ಷ್ಮೀದೇವಿನೂ ಕೂಡ ಅದೇ ರೀತಿಯಾಗಿ ಮಾಡ್ತಾಳೆ ಅಂತ ಶ್ರುತಿ ವರ್ಣನೆಯನ್ನು ಮಾಡ್ತಾ ಇದೆ ಸೀತೆ ಅಶೋಕವನದಲ್ಲಿ ದುಃಖಪಟ್ಟಿದ್ದು ಕೂಡ ಸಹ ವಿಷ್ಣುನ ಅಂದರೆ ಶ್ರೀರಾಮಚಂದ್ರ ವಿರಹ ದುಃಖ ನಟನೆ ಮಾಡಿದ್ದಕ್ಕೆ ಅನುಗುಣವಾಗಿ ಪರಮಾತ್ಮನ ಆಜ್ಞೆಯಂತೆ ಮಾಡಿದ್ಲು ಲಕ್ಷ್ಮೀದೇವಿಯ ಈ ಶೋಕ ನಟನೆಗೆ ಅನುಗುಣವಾಗಿ ರಾಮನು ಶೋಕನಾಶನದ ನಟನೆಯನ್ನು ಮಾಡ್ತಾ ಇದ್ದಾನೆ ಇದನ್ನೇ ಸೀತಾ ಶೋಕನಾಶನ ಸೀತಾರಾಮರ ಸ್ಮರಣೆ ಮಾಡಿದವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ದುಃಖಾದಿಗಳಿಲ್ಲ ಅಂದಮೇಲೆ ಸ್ವತಃ ಅವರಿಗೆ ದುಃಖ ಇರುತ್ತಾ ಸರ್ವಥ ಇಲ್ಲ ಸೀತಾರಾಮರ ಅನ್ಯೋನ್ಯ ಪ್ರೀತಿಗೆ ಇದು ಸಾಕ್ಷಿ ನಿತ್ಯಾಭಿಯೋಗಿಗಳವರು ಶ್ರೀರಾಮಚಂದ್ರ ರಾವಣನ ವಧೆಯ ಮೂಲಕ ಮಾಡಿರ್ತಕ್ಕಂಥ ಶೀತಾ ಶೋಕನಾಶನ ಹಿಂದೆ ಲೆಕ್ಕಿಸದೆ ಲಕ್ಕುಮಿಯೇನು ಅಂತ ಹೇಳಿದರು ಶ್ರೀದೇವಿ ಶ್ರೀಹರಿಗೆ ಗರ್ಭಸಂಧಾರಣಾರ್ಥ ಗರ್ಭಧಾರಣಕ್ಕಾಗಿ ಇರುವ ಪತ್ನಿ ಆಗಿದ್ದರೂ ಕೂಡ ಲೆಕ್ಕಿಸದೆ ಲೆಕ್ಕುಮಿ ಏನು ತನ್ನ ಮೈಯಿಂದ ಮಕ್ಕಳನ್ನು ಭಗವಂತ ತನ್ನ ಅವಯವಗಳಿಂದ ಪಡೆದ ಅವಳ ತಾರುಣ್ಯ ರಾವಣ್ಯ ಹಾಳಾಗಬಾರ್ದು ಅನ್ನೋ ಉದ್ದೇಶದಿಂದ ಚೊಕ್ಕತನವೂ ಪೋಪೋದೆಂದು ಆ ಉದ್ದೇಶದಿಂದ ಅಕ್ಕರೆಯಿಂದ ಈ ರೀತಿಯಾಗಿ ಮಾಡಿದ ಅಂತ ವಾದಿರಾಜರು ಕೂಡ ಪರಮಾತ್ಮನನ್ನು ಕೊಂಡಾಡ್ತಾರೆ ಲಕ್ಷ್ಮೀ ದೇವಿಯ ತಾರುಣ್ಯ ಲಾವಣ್ಯಗಳೆಲ್ಲ ಅನಾದಿನಿತ್ಯ ಅದೆಂದು ಆದರೂ ಸ್ನೇಹ ಕಲುಪಾಪ ಶಂಕಿ ಪ್ರೀತಿ ಇದ್ದಲ್ಲಿ ಕಾಳಜಿ ಆತುರ ಹೆಚ್ಚು ಅಂತ ಲೋಕರೀತಿಯ ಅನುಕರಣೆ ಭಗವಂತ ಮಾಡಿ ತೋರಿದ ಅಂತ ತಿಳಿಸ್ತಾರೆ ಇನ್ನು ಪ್ರತೀಕ ದೇವಗಣ ಇದು ಕೂಡ ಭಗವಂತನಿಗೆ ದೇವಗಣವು ಅತ್ಯಂತ ಪ್ರೀತ್ಯಾಸ್ಪದ ಅವನಿಗೆ ಪ್ರತಿಮಾ ಸ್ಥಾನೀಯರು ಅವರೊಳಗೆ ಇರುವಂತಹ ಭಗವಂತನೆಯ ಪೂಜೆ ಆರಾಧನೆ ನಡೆಸಿದ್ರೆ ಅವನಿಗೆ ಬಹಳ ಇಷ್ಟ ಆಗುತ್ತೆ ಭಗವಂತ ಪರಮಾನುಗ್ರಹವನ್ನು ಮಾಡ್ತಾನೆ ಅಂತ ಸೂಚನೆಯನ್ನು ಕೊಡ್ತಾರೆ ನೈವೇದ್ಯ ಸಮರ್ಪಣ ಸಂಧಿಯಲ್ಲಿ ಇಲ್ಲಿ ಭಗವಂತನಿಗೆ ಪ್ರತಿಮೆಗಳಾಗಿರುವಂತಹ ರಮಾ ಬ್ರಹ್ಮಾದಿ ದೇವತೆಗಳಲ್ಲಿ ಪರಮಾತ್ಮನಿಗೆ ಎಷ್ಟು ಪ್ರೀತಿ ಅನ್ನೋದನ್ನು ವರ್ಣನೆಯನ್ನು ಮಾಡಿದ್ದಾರೆ